ಶಂಕರ ಶಂಕರಾಚಾರ್ಯ ಕೇಶವಂ ಪಾತರಾಯಣಂ ಸೂತ್ರ ವಂದೇ ಭಗವಂತೌ ಪುನಃಪುನಃಸ್ಮೃತಿಪುರಲರುಗವತ್ಪಾದ ಶಂಕರ ಲೋಕಶಂಕರ ಶ್ರೀ ಶ್ರೀ ಸಸ್ಯಂದೇನ ಸರಸ್ವತಿ ಸ್ವಾಮೀಜಿಯವರ ಪೂಜ್ಯ ಪಾದಗಳಲ್ಲಿ ನಮಿಸುತ್ತಾ ಸದ್ಗುರುಗಳಾದ ಮಹಾಮಹೋಪಾಧ್ಯಾಯ ಕರ್ನಾಟಕ ರತ್ನ ವೇದಾಂತ ವಜ್ರ ವೇದಾಂತಿಗಳಾದಂತಹ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರ ಇವರ ಪದದರಗಳಲ್ಲಿ ನಮಿಸುತ್ತಾ ಶಂಕರಾಚಾರ್ಯ ಆತ್ಮಬೋಧ ಕೃತಿಯಲ್ಲಿ ಹದಿನೇಳನೇ ಶ್ಲೋಕವನ್ನು ಈಗ ನೋಡೋಣ ಆತ್ಮಾನಾತ್ಮ ವಿವೇಕದ ಬಗ್ಗೆ ಇದು ಹೇಳ್ತಾಯಿದೆ ಸದಾ ಸರ್ವಗತೋಪ್ಯಾತ್ಮ ನ ಸರ್ವತ್ರಾವಭಾಸತೆ ಬುದ್ಧಾವೇವಾಸೇತ ಸ್ವಚ್ಛೇಶು ಪ್ರತಿಬಿಂಬವತ ಅಂದರೆ ಆತ್ಮ ಯಾವುದು ಅನಾತ್ಮ ಯಾವುದು ಕಾಳು ಯಾವುದು ಜೊಳ್ಳು ಯಾವುದು ಅಂತಕ್ಕಂತಹ ಜ್ಞಾನ ನಿಜ ಯಾವುದು ಮಿಥ್ಯ ಯಾವುದು ಇತ್ಯಾದಿ ವಿಚಾರಗಳು ಸದಾ ಸರ್ವಗತಃ ಅಪಿ ಆತ್ಮ ಆತ್ಮನು ಯಾವಾಗಲೂ ಸರ್ವವ್ಯಾಪಿ ಆಗಿದ್ದರೂ ಕೂಡ ನ ಸರ್ವತ್ರ ಅವಭಾಸತೆ ಎಲ್ಲೆಲ್ಲಿಯೂ ಅದು ತೋರಿಕೊಳ್ಳೋದಿಲ್ಲ ಎಲ್ಲ ಕಡೆ ಆತ್ಮ ಕಾಣಿಸ್ತದೆ ನಮಗೆ ಕಣ್ಣಿಗೆ ಇಲ್ಲ ಬುದ್ಧಾವೇವ ಅವಭಾಸೇತ ಸ್ವಚ್ಛೇಶು ಪ್ರತಿಬಿಂಬವತ್ತು ಹೇಗೆ ಸ್ವಚ್ಛವಾದ ದ್ರವ್ಯಗಳಲ್ಲಿಯೇ ಪ್ರತಿಬಿಂಬ ಕಾಣಿಸ್ತದೋ ಹೇಗೆ ಕನ್ನಡಿಯಲ್ಲಿ ಧೂಳಿದ್ರೆ ಕಾಣಿಸೋದಿಲ್ಲ ನಮಗೆ ಪ್ರತಿಬಿಂಬ ನೀರು ಕೂಡ ಹಾಗೆ ಸ್ವಚ್ಛವಾಗಿದ್ದರೆ ಮಾತ್ರ ನಮಗೆ ಪ್ರತಿಬಿಂಬ ಕಾಣೋದು ಹಾಗೆ ನೀರು ಅಲ್ಲೊಲ ಕಲ್ಲೊಲೋ ಇದ್ದರೂ ಕೂಡ ಕಾಣೋದಿಲ್ಲ ನಿಂತ ನೀರಾಗಬೇಕು ಅಂದರೆ ಅದು ನೀರು ಸ್ವಚ್ಛವಾಗಿ ಇರಬೇಕು ಇನ್ನು ಅದು ವಿಚಲಿತವಾಗ್ತಾ ಇರಬಾರ್ದು ಅದು ಅಚಲವಾಗಿದ್ದರೆ ನಿಂತಿದ್ದರೆ ಮಾತ್ರ ಕಾಣಿಸ್ತದೆಯೋ ಅದೇ ರೀತಿಯಲ್ಲಿ ಈ ಬುದ್ಧಿ ಕೂಡ ಎಂತಹ ಸ್ವಚ್ಛವಾದ ಬುದ್ಧಿಯಲ್ಲಿ ಕಲ್ಮಷ ಇಲ್ಲದಂತಹ ಹಾಗೂ ಸ್ಥಿರವಾದಂತಹ ಅಚಲವಾದಂತಹ ಚಲಿಸ ಚಲಿಸದೇ ಇರತಕ್ಕಂಥ ಸ್ಥಿರ ಬುದ್ಧಿಯಲ್ಲಿ ಮಾತ್ರ ಅಂದರೆ ಧ್ಯಾನದಲ್ಲಿ ಅಂತ ಅರ್ಥ ಅಲ್ಲಿ ಮಾತ್ರ ಇವು ಆತ್ಮನು ತೋರಿಕೊಳ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ ಸದಾ ಸರ್ವಗತೋಪ್ಯಾತ್ಮ ನ ಸರ್ವತ್ರ ಅವಭಾಸತೆ ಬುದ್ಧೌಯ ಅವಭಾಸೇತ ಸ್ವಚ್ಛೇಶು ಪ್ರತಿಬಿಂಬವತ್ ಆತ್ಮನು ಸದಾ ಸರ್ವವ್ಯಾಪಿ ಆಗಿದ್ದರೂ ಎಲ್ಲ ಕಡೆಯಲ್ಲೂ ಪ್ರಕಟನಾಗುವುದಿಲ್ಲ ಸಚ್ಚವಾದ ಕನ್ನಡಿಯಲ್ಲಿ ಪ್ರತಿಬಿಂಬದಂತೆ ಬುದ್ಧಿಯಲ್ಲಿ ಭಾಸವಾಗುತ್ತಾನೆ ಅಂಥೇಳಿ ಅಂದರೆ ಆತ್ಮನು ಸ್ವಚ್ಛವಾದಂತಹ ಬುದ್ಧಿಯಲ್ಲಿ ಮಾತ್ರ ಪ್ರಕಟಗೊಳ್ಳುತ್ತಾನೆ ಸ್ಥಿರವಾದ ಸ್ವಚ್ಛವಾದ ಬುದ್ಧಿಯಲ್ಲಿ ಅಂಥೇಳಿ ಆತ್ಮವು ಸದಾ ಸರ್ವವ್ಯಾಪಿಯಾದರೂ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಪ್ರತಿಫಲಿಸುವುದಿಲ್ಲ ಅನುಭವ ವೈದ್ಯವಾಗುವುದಿಲ್ಲ ರೂಪವು ಶುಭ್ರವಾದ ಕನ್ನಡಿಯಲ್ಲಿ ಹೇಗೆ ಪ್ರತಿಪಾದಿಸುತ್ತದೋ ಶುದ್ಧವಾದ ಅಂಧಃಕರಣ ಬುದ್ಧಿ ಇರತಕ್ಕಂಥವ್ರಲ್ಲಿ ಮಾತ್ರ ಅವನ ಆ ಆತ್ಮನ ಸ್ವರೂಪ ಸ್ಫುಟವಾಗಿ ಗೋಚರವಾಗ್ತದೆ ಆತ್ಮವು ಸ್ವಭಾವತಃ ಸರ್ವವ್ಯಾಪಿಯಾದದ್ದು ಅದು ಸಕಲ ಚರಾಚರ ವಸ್ತುಗಳಲ್ಲಿಯೂ ವೇದ್ಯವಾಗಬಲ್ಲದಾದರೂ ಕೂಡ ನಾವು ಅದನ್ನು ನಮ್ಮ ಶುದ್ಧವಾದ ಬುದ್ಧಿಯಲ್ಲಿ ಮಾತ್ರ ಅರಿಯಲು ಸಾಧ್ಯ ಸ್ವಚ್ಛವಾದ ಕನ್ನಡಿಯಲ್ಲಿ ಮಾತ್ರ ನಮ್ಮ ಬಿಂಬವನ್ನು ನಾವು ಸ್ಫುಟವಾಗಿ ಕಾಣುವಂತೆ ಪ್ರತಿಬಿಂಬವನ್ನು ಆತ್ಮನನ್ನು ನಮ್ಮ ಶುದ್ಧ ಅಂತಃಕರಣದಲ್ಲಿ ಮಾತ್ರ ಕಾಣಬಲ್ಲೆವು ಪ್ರತಿಫಲನದ ನಿಯಮದಂತೆ ನಮ್ಮ ಪ್ರತಿಬಿಂಬವು ಎಲ್ಲ ವಸ್ತುಗಳಲ್ಲಿಯೂ ಪ್ರತಿಫಲಿಸುತ್ತಿದ್ದರೂ ಎಲ್ಲೆಲ್ಲೂ ನಾವು ಬಿಂಬವನ್ನು ಕಾಣಲಾರೆ ಅಲ್ಲವೇ ಈಗೊಂದು ಗೋಡೆಯಲ್ಲಿ ಕಾಣ್ತದೆ ನಮ್ಮ ಮುಖ ಇಲ್ಲ ಆದರೆ ಬೆಳಕು ಪ್ರತಿಫಲಿಸ್ತಾ ಇರ್ತದೆ ಎಲ್ಲ ಕಡೆಯಲ್ಲಿಯೂ ಆದರೆ ಅದು ಪರಿಪೂರ್ಣ ಪ್ರತಿಫಲನ ಅಲ್ಲ ಪರಿಪೂರ್ಣವಾಗಿ ಪ್ರತಿಫಲನ ಆಗುವುದು ಕನ್ನಡಿಯಲ್ಲಿ ಅದೇ ರೀತಿಯಲ್ಲಿ ಶುದ್ಧವಾದ ಕನ್ನಡಿಯಲ್ಲಿ ಹಾಗೆ ಪರಮಾತ್ಮನು ಕೂಡ ಎಲ್ ಇಡಿಯಲ್ಲಿ ಇದ್ದರೂ ಕೂಡ ಆಗೋಗೋಚರಣಾಗಿದ್ದಾನೆ ನಮ್ಮ ಸರ್ಕಾರದ ಉದಾಹರಣೆಯನ್ನು ಪುನಃ ತೆಗೆಕೊಳ್ಳಬೇಕಿರಿ ಅದು ನವದೆಹಲಿಯಿಂದ ಆಡಳಿತ ನಡೆಸಿದರೂ ಸಹ ಅದು ಡೆಲ್ಲಿಯಲ್ಲಿ ಮಾತ್ರ ಇದೆ ಸರ್ಕಾರ ಭಾರತ ದೇಶದ ಬೇರೆ ಯಾವ ಭಾಗದಲ್ಲಿ ಇಲ್ಲ ಅಂತೇಳಿ ಹೇಳಿದರೆ ಅದು ವಿಚಿತ್ರ ಅಲ್ವಾ ಇಲ್ವಾ ಸರ್ಕಾರ ಅದರ ಅಂಗೋಪಾಂಗಗಳಿದೆ ಅದರ ಕಾರ ಕೆಲಸಗಳಾಗ್ತಾಯಿದೆ ಸರ್ಕಾರದ ಕೇಂದ್ರವು ಉತ್ತರದ ಒಂದೆಡೆಯಲ್ಲಿ ಇದ್ದರೂ ದಕ್ಷಿಣದ ಒಂದು ಸಣ್ಣ ಹಳ್ಳಿಯಲ್ಲೂ ಕೂಡ ಅದರ ಅಧಿಕಾರ ಮತ್ತು ಸಹಾಯ ಉಂಟಲ್ವಾ ಅದು ಎಲ್ಲೆಡೆಯಲ್ಲಿಯೂ ಸಮಾನ ಅಲ್ವೇ ದೇಶದ ಒಂದೊಂದು ಅಂಗುಲದ ಮೇಲೂ ಅದರ ವ್ಯಾಪ್ತಿ ಇದೆ ಅದರ ಕಾನೂನು ದೇಶಾದ್ಯಂತ ಎಲ್ಲೆಲ್ಲೋ ಅನ್ವಯಿಸ್ತದೆ ಆದರೂ ಸರ್ಕಾರವನ್ನು ಕಂಡು ಕಷ್ಟಗಳನ್ನು ಹೇಳಿಕೊಳ್ಳಬೇಕಾದರೆ ಯಾರೇ ಆಗಲಿ ನಾವು ದೆಹಲಿಗೆ ಹೋಗಬೇಕು ಹಾಗೆಯೇ ಪ್ರಪಂಚದ ಸಕಲ ಚರಾಚರ ವಸ್ತುಗಳಿಗೂ ಆಧಾರಭೂತನಾದ ಪರಮಾತ್ಮ ಅಥವಾ ಬ್ರಹ್ಮತತ್ವವು ನಮ್ಮೊಳಗೇ ಇದ್ದು ಹೊರಗಿನ ಸಕಲವನ್ನು ವ್ಯಾಪಿಸಿಯೂ ಇದೆ ಅತ್ಯಂತ ಸೂಕ್ಷ್ಮ ಮತ್ತು ಪರಿಶುದ್ಧ ಅಂತಃಕರಣದಲ್ಲಿ ಮಾತ್ರ ಅದರ ಪ್ರತಿಬಿಂಬವನ್ನು ಸ್ಫುಟೀಕರಿಸಿದರೆ ತನ್ಮಯನಾಗಲು ಸಾಧ್ಯ ಅದರಲ್ಲಿ ನಾವು ತನ್ಮಯ ಆಗಲಿಕ್ಕೆ ಸಾಧ್ಯ ಸ್ಥೂಲ ದೇಹ ಜಡ ಮನಸ್ಸು ಯಾವುದಾದರೂ ಕಾರಣದಿಂದ ವಿಕಿಪ್ತ ಅಥವಾ ಸದಾ ಚಂಚಲವಾಗಿರತಕ್ಕಂಥದ್ದು ಶರೀರವಾಗಲಿ ಮನಸ್ಸಾಗಲಿ ಆದ ಕಾರಣವೇ ಮನಸ್ಸನ್ನು ಸ್ಥಿರಗೊಳಿಸಿ ಅದನ್ನು ಶಾಂತಗೊಳಿಸುವಂತಹ ಅವಶ್ಯಕತೆ ಇದೆ ಮನಃಪ್ರಶಮನ ಆಗಬೇಕು ಅಂತ ಆಗಲೇ ಅದು ಸೂಕ್ಷ್ಮ ಮತ್ತು ಶುದ್ಧವಾಗಬಲ್ಲದ್ದು ಮನಸ್ಸಿನಲ್ಲಿ ಅಲೌಕಿಕ ಪ್ರಶಾಂತತೆ ನೆಲೆಸಿದರೆ ಮಾತ್ರ ಆವಾಗ ಶುದ್ಧ ಚೈತನ್ಯದಾಯವು ಉಂಟಾಗ್ತದೆ ಅಲೌಕಿಕವಾದ ಪ್ರಶಾಂತತೆ ನೆಲೆಸಬೇಕು ಮನಸ್ಸಿನಲ್ಲಿ ಸ್ಥಿರಗೊಳಿಸಿದಂತಹ ಶುದ್ಧ ಕನ್ನಡಿಯಲ್ಲಿ ನಮ್ಮ ಬಿಂಬುವನ್ನು ಸ್ಪಷ್ಟವಾಗಿ ಹೇಗೆ ಕಾಣುತ್ತೇವೆಯೋ ಅದೇ ರೀತಿಯಲ್ಲಿ ಅತ್ಯಂತ ಶಾಂತಗೊಂಡಂತಹ ಮನಸ್ಸು ಬುದ್ಧಿ ಆತ್ಮನನ್ನು ಅನುಭವ ಮಾಡಿಕೊಡಬಲ್ಲದು ಆತ್ಮಜ್ಞಾನ ನಮಗೆ ಉಂಟಾಗ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ ಅದರ ಮುಂದೆ ಹದಿನೆಂಟನೇ ಶ್ಲೋಕದಲ್ಲಿ ಹೇಳ್ತಾರೆ ದೇಹೇಂದ್ರಿಯ ಮನೋಬುಧಿ ಪ್ರಕೃತಿಭ್ಯೋ ವಿಲಕ್ಷಣಂ ತದ್ವೃತ್ತಿ ಸಾಕ್ಷಿಣ ವಿದ್ಯಾದ ಆತ್ಮನ ರಾಜವತ್ಸದ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಕೃತಿ ಇವೆಲ್ಲವುಗಳಿಗಿಂತ ಬೇರೆಯ ಸ್ವಭಾವದವನಾಗಿ ಪ್ರಕೃತಿ ಅಂದ್ರೇನು ಬುದ್ಧಿಗೂ ಮೂಲ ತತ್ವ ಅದು ಸಾಂಖ್ಯ ಪ್ರಕ್ರಿಯೆಯನ್ನು ಅನುಸರಿಸಿ ಹೇಳಿರ್ತಕ್ಕಂಥದ್ದು ಪ್ರಕೃತಿ ಅಂತೇಳಿ ಹ್ಞೂ ಪ್ರಧಾನ ಪ್ರಕೃತಿ ಅಂತೇಳಿ ಹೇಳ್ತಾರೆ ಅದರಿಂದ ಮಹತ್ವತ್ವ ಉಂಟಾಯಿತು ಆತ್ಮನಿಂದ ಪ್ರಕೃತಿ ಅಥವಾ ಪ್ರಧಾನ ಅದರಿಂದ ಮಹತ್ತತ್ವ ಅದರಿಂದ ಪಂಚ ತನ್ಮಾತ್ರಗಳು ಹಾಗೆ ಪಂಚಭೂತಗಳು ಹಾಗೆ ಸೃಷ್ಟಿಯಾದಂಥದ್ದು ಹೀಗೆ ದೇಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಮತ್ತು ಪ್ರಕೃತಿ ಇವು ಇವುಗಳೆಲ್ಲದಕ್ಕಿಂತ ಬೇರೆ ಸ್ವಭಾವದವನಾಗಿ ಯಾವಾಗಲೂ ಅವುಗಳ ವೃತ್ತಿಗಳಿಗೆ ಅಂದರೆ ಕೆಲಸಗಳಿಗೆ ಸಾಕ್ಷಿಯಾಗಿರ್ತಕ್ಕಂತಹ ಈ ಎಲ್ಲ ವೃತ್ತಿಗಳು ಕೆಲಸಗಳು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಕೃತಿ ಇವುಗಳ ಕೆಲಸಗಳಿಗೆ ಸಾಕ್ಷಿಯಾಗಿರ್ತಕ್ಕಂತಹ ಆತ್ಮನನ್ನು ರಾಜನನ್ನು ಅರಿಯುವಂತೆ ಅರಿತುಕೊಳ್ಳಬೇಕು ಅಂದರೆ ಇವೆಲ್ಲಗಳಿಗೆ ರಾಜ ಅವ ಹ್ಞೂ ಸೈನಿಕರು ಕೆಲಸ ಮಾಡ್ತಾ ಇರುವಲ್ಲಿ ರಾಜನ ಅಪ್ಪಣೆ ಮಾಡುತ್ತಾ ಸುಮ್ಮನೆ ಕುಳಿತಿರುವ ಹಾಗೆಯೇ ದೇಹಾದಿಗಳು ದುಡಿತಾ ಇರುವಾಗ ಆತ್ಮನು ಸುಮ್ಮನೆ ಇರ್ತಾನೆ ಸಾಕ್ಷಿಯಾಗಿ ಮಾಡಿಸ್ತಕ್ಕಂಥವನು ಹಾಗೆ ಅಂತಹ ಮಾಡಿಸ್ತಕ್ಕಂಥ ರಾಜನನ್ನು ನಾವು ಹೇಗೆ ತಿಳ್ಕೊಳ್ಳಬಹುದು ಅದೇ ರೀತಿಯಲ್ಲಿ ಆತ್ಮನನ್ನು ನಾವು ತಿಳಿಯಬೇಕು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಕೃತಿಗಳಿಗೆ ಸಾಕ್ಷಿಯಾಗಿ ಅವನು ಇದೆಲ್ಲದಕ್ಕಿಂತ ಅತೀತನಾಗಿ ಪ್ರತ್ಯೇಕವಾಗಿ ಬೇರೆ ಸ್ವಭಾವದವನಾಗಿ ಇದ್ದಾನೆ ಅಂತೇಳಿ ಇಲ್ಲಿ ಆತ್ಮನನ್ನು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಕೃತಿ ಪ್ರಕೃತಿಯ ಕ್ರಮವಾಗಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳು ಅಂತಲೂ ಕೂಡ ಹೇಳ್ಬೋದು ಇವುಗಳಿಗಿಂತ ವಿಲಕ್ಷಣನೆಂದು ಆತ್ಮನನ್ನು ರಾಜನಂತೆ ಅವುಗಳ ಕಾರ್ಯಗಳಿಗೆ ಸಾಕ್ಷಿ ಎಂದು ತಿಳಿಯಬೇಕು ಸಾಕ್ಷಿ ಅಂದರೆ ಅಧ್ಯಕ್ಷ ಅಂಥೇಳಿ ರಾಜ ಅಂತೇಳಿ ಅಧ್ಯಕ್ಷ ಅಧ್ಯಕ್ಷನಿಗೆ ಸಾಕ್ಷಿ ಅಂತ ಹೇಳ್ತಾರೆ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಆ ಕಾರ್ಯಕ್ರಮಕ್ಕೆ ಸಾಕ್ಷಿ ಸ್ವರೂಪನಾಗಿರ್ತಕ್ಕಂಥವರು ಹೀಗೆ ದೇಹೇಂದ್ರಿಯ ಮನೋಬುದ್ಧಿ ಪ್ರಕೃತಿಭ್ಯೋ ವಿಲಕ್ಷಣಂ ತದ್ವೃತ್ತಿ ಸಾಕ್ಷಿಣಂ ವಿದ್ಯಾ ಆತ್ಮಾನಂ ರಾಜ ಅಂಥೇಳಿ ಆತ್ಮ ಸದಾ ರಾಜನಂತೆ ದೇಹ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಮೊದಲಾದಂತಹ ಜಡ ಪ್ರಕೃತಿಯಿಂದ ಭಿನ್ನವು ಮತ್ತು ಅವುಗಳ ಕಾರ್ಯ ಸಾಕ್ಷಿಯು ಅಂತೇಳಿ ತಿಳಿಯಬೇಕು ಅಂದರೆ ಸರ್ವವ್ಯಾಪಿಯಾದಂಥ ಚಿನ್ಮಾತ ಸ್ವರೂಪವಾದಂಥ ಬ್ರಹ್ಮತತ್ವವು ದೇಹ ಮನಸ್ಸು ಮತ್ತು ಬುದ್ಧಿ ಮೊದಲಾದ ಜಡ ಪ್ರಕೃತಿ ಜನ್ಯ ಆವರಣಗಳಿಂದ ಬೇರೆಯು ಮತ್ತು ಅತೀತವೂ ಆಗಿರುವಂಥದ್ದು ಯಾಕಂತೇಳಿದರೆ ಬುದ್ಧಿಯ ಸೂಕ್ಷ್ಮಾತಿಸೂಕ್ಷ್ಮ ಯೋಜನೆಗಳನ್ನು ಮನಸ್ಸಿನ ಅನೇಕ ಯೋಚನಾ ತರಂಗಗಳನ್ನು ಮತ್ತು ಬುದ್ಧಿ ಯೋಜನೆಗಳು ಮಾಡುವಂಥದ್ದು ಪ್ಲ್ಯಾನ್ ಮನಸ್ಸು ಯೋಚನೆಗಳನ್ನು ಯೋಚನಾದ ರಂಗಗಳು ಮಾಡತಕ್ಕಂಥ ಥಾಟ್ಸ್ ಮತ್ತು ಬುದ್ಧಿ ಐಡಿಯಾ ಪ್ಲಾನ್ ಮನಸು ಥಾಟ್ಸ್ ಮತ್ತು ಇನ್ನೂ ಸ್ಥೂಲವಾದಂಥ ದೇಹ ಚಲನಗಳನ್ನು ಕರ್ಮೇಂದ್ರಿಗಳು ಕೈಕಾಲುಗಳಿಂದ ಮಾಡ್ತಕ್ಕಂಥ ಕೆಲಸಗಳು ಇವುಗಳನ್ನೆಲ್ಲ ಪ್ರಕಾಶಿಸುವ ಒಂದೇ ಒಂದು ಸ್ವಯಂ ಪ್ರಕಾಶ ತತ್ವ ಅದೇ ಆತ್ಮ ಅತ್ಯಂತ ನಿಕಟ ಸಂಪರ್ಕವಿರುವಂತೆ ತೋರುವುದಾದರೂ ಅದು ದೇಹಾದಿಗಳ ಸಾಕ್ಷಿ ಮಾತ್ರ ಪಾಲುಗಾರರನ್ನ ಅಲ್ಲ ಅದರಲ್ಲಿ ಶೇರ್ ಹೋಲ್ಡರ್ ಅಲ್ಲ ಅವನು ಅಂದರೆ ಅವನಿಗೂ ಇದಕ್ಕೂ ಸಂಪರ್ಕ ಇಲ್ಲ ನಿಜವಾಗಿ ಪ್ರಕಾಶಿಸತಕ್ಕಂಥ ತತ್ವ ಇಲ್ಲದೆಲ್ಲ ಎಲ್ಲದಕ್ಕೂ ಕಾರಣವಾದಂಥ ತತ್ವ ಅದರಿಂದ ಪ್ರಕಾಶಿಸಲ್ಪಡುವ ಇತರ ವಸ್ತುಗಳಿಗಿಂತ ಭಿನ್ನ ಮೂಲ ಪ್ರಕಾಶ ಅದು ನ ತದ್ಭಾಸೆ ಇದೆಯೇ ಸೂರ್ಯ ಅಂತೇಳಿ ಸರ್ವಮಿದಂ ವಿಭಾತಿ ಅವನ ಪ್ರಕಾಶದಿಂದ ಇದೆಲ್ಲವೂ ಪ್ರಕಾಶಿಸ್ತದೆ ಹಾಗಾಗಿ ಅದರಿಂದ ಯಾವುದು ಪ್ರಕಾಶಿಸ್ತದೋ ಆ ಪ್ರಕಾಶಿಸುವುದಕ್ಕಿಂತ ಇದು ಭಿನ್ನವಾದದ್ದು ಆತ್ಮ ಅನುಭವಿ ತಾನು ಅನುಭವಿಸುವ ವಿವಿಧ ಅನುಭವಗಳು ಸಹ ಆಗಿರುವುದು ಸಾಧ್ಯ ಇಲ್ಲ ಅವನು ಭಿನ್ನ ಅಲ್ವೇ ಒಬ್ಬ ಅನುಭವಿ ಇರ್ತಾನೆ ಅವನು ಅನುಭವಿಸ್ತಕ್ಕಂಥ ವಿವಿಧವಾದ ಅನುಭವಗಳಿರ್ತದೆ ಆ ಅನುಭವಗಳು ಅವನು ಒಂದೇ ಅಲ್ಲ ಹಾಗೆಯೇ ಈ ದೇಹಾದಿಗಳಿಗಿಂತ ಈ ಆತ್ಮನು ಭಿನ್ನ ಅವನು ಅನುಭವಿ ಇವುಗಳೆಲ್ಲ ಅನುಭವಗಳು ಇಂದ್ರಿಯ ಮೂಲಕ ಆಗತಕ್ಕಂಥದ್ದು ಆದರೆ ಅವನು ಪ್ರತ್ಯೇಕ ಅದಕ್ಕಿಂತ ರಾಜ ತನ್ನ ನಾಟ್ಯ ಶಾಲೆಯಲ್ಲಿ ನಡೆಯತಕ್ಕಂಥ ನಾಟಕ ನೃತ್ಯ ವಿನೋದಗಳಲ್ಲಿ ಒಬ್ಬ ಪಾತ್ರಗಾರನಲ್ಲ ಅವನು ಸಾಕ್ಷಿ ಮಾತ್ರ ನಿರ್ಲಿಪ್ತ ಪ್ರೇಕ್ಷಕ ಮಾತ್ರ ಅವನಂತೆಯೇ ಆತ್ಮ ಸಹ ಹೊರಗಿನ ಪ್ರಪಂಚದ ದೇಹಾದಿಗಳಲ್ಲಿ ನಡೀತಕ್ಕಂಥ ವಿವಿಧ ಚಟುವಟಿಕೆಗಳ ಅನಾಸಕ್ತ ಪ್ರೇಕ್ಷಕ ಮಾತ್ರ ಆಸಕ್ತಿಯಿಂದ ಅಲ್ಲ ಅದರಲ್ಲಿ ರಾಗದ್ವೇಷಗಳಿದ್ದು ನೋಡತಕ್ಕಂಥವು ಅಲ್ಲ ಸಾಕ್ಷಿ ಸ್ವರೂಪ पिंडांड ब्रह्मांडद व्यापार ऐकमा साक्षिवन सर्वसाक्षी साक्षी चेता केवलो निर्गुणश अंतर्रा एको भूत सर्व एक देव सर्वभूतू सर्वव्यापी सर्वभूतांतरात्मा कर्माध्यक्ष सर्वभूताधिवास साक्षी चेता केवलो निर्गुणश्चात उपनिषदवाक्यूलू साक्षी अंत आध्यात्मिकव विवेच ಆತ್ಮವು ಜಡ ವಸ್ತುಗಳ ಆಟದ ಸಾಕ್ಷಿ ಜಡ ವಸ್ತುಗಳು ಆಟ ಆಡ್ತವೆ ಅದಕ್ಕೆ ಸಾಕ್ಷಿ ಒಳ್ಳೆಯದು ಕೆಟ್ಟದ್ದೆನ್ನುವಂಥ ಭಾವನೆಗಳು ಜ್ಞಾನ ಜ್ಞಾನ ಸುಖ ದುಃಖ ಸೌಂದರ್ಯ ಕುರೂಪ ಕರ್ತವ್ಯ ಅಕರ್ತವ್ಯ ಮತ್ತು ಅದುಗಳೆಲ್ಲ ನಮ್ಮ ಆಂತರಿಕ ಜೀವನದ ಮುಖಗಳು ಇವುಗಳೆಲ್ಲ ಎರಡು ವಿಧವಾಗಿ ವಿಭಾಗಿಸಲ್ಪಟ್ಟಿವೆ ನಮಗೆ ತಿಳಿದ ಎಲ್ಲ ವಿಷಯಗಳು ನಮಗೆ ತಿಳಿಯದ ಇತರ ವಿಷಯಗಳು ಸ್ಪಷ್ಟ ಅಸ್ಪಷ್ಟ ಅಥವಾ ಸಕಲ ಭಾವ ಮತ್ತು ಅಭಾವಗಳು ಸಕಲ ಎಲ್ಲ ಭಾವ ಮತ್ತು ಅಭಾವಗಳು ಇದೆಲ್ಲ ಕೂಡ ನಮಗಾಗಿ ಆ ಒಂದು ತತ್ವದಿಂದಲೇ ಪ್ರಕಾಶಿಸಲ್ಪಡ್ತದೆ ಇದು ನನಗೆ ತಿಳಿದಿದೆ ಇದು ನನಗೆ ತಿಳಿಯದು ಈ ಎರಡು ಭಾವನೆಗಳನ್ನು ಸಹ ನಿರ್ಲಿಪ್ತವಾದ ಆ ಚೇತನ ಚಿತ್ ಸ್ವರೂಪ ಪ್ರಕಾಶಿಸ್ತದೆ ಪ್ರಪಂಚದಲ್ಲಿ ಮತ್ತು ನಮ್ಮಲ್ಲಿ ಆಗ್ತಾಯಿರ್ತಕ್ಕಂತಹ ಯಾವ ಘಟನೆಯಲ್ಲಿಯೂ ಪಾಲ್ಗೊಳ್ಳದೆ ದೂರವಾಗಿದ್ದು ಅವೆಲ್ಲವನ್ನೂ ವೇದ್ಯ ಮಾಡತಕ್ಕಂತಹ ಸಾಧ್ಯ ಮಾಡತಕ್ಕಂತಹ ವೇದ್ಯ ಸಾಧ್ಯ ಮಾಡ್ತಕ್ಕಂಥ ತತ್ವ ಅದು ಅನುಭವದಲ್ಲಿ ಅದಕ್ಕೆ ಪಾಲಿಲ್ಲ ತನ್ನ ದರ್ಬಾರಿನಲ್ಲಿ ನಡೆಯುವ ಸಕಲ ಘಟನೆಯಲ್ಲೂ ಪಾಲ್ಗೊಳ್ಳದೆ ಅದೆಲ್ಲವನ್ನೂ ಸುಮ್ಮನೆ ನೋಡುತ್ತಾ ನಿರ್ಲಿಪ್ತವಾಗಿರುವ ಅತ್ಯಂತ ಪ್ರಭಾವಶಾಲಿಯಾದ ದೊರೆಯಂತೆ ಈ ಆತ್ಮ ರಾಜವತ್ ಅದನ್ನೇ ವೇದದಲ್ಲೇ ಕೂಡ ಹೇಳ್ತಾರೆ ಹ್ಞೂ ಹಕ್ಕಿಗಳಿವೆ ಅಂಥೇಳಿ ಹ್ಞೂ ದ್ವಾಸುಪರ್ಣಾಸ ಯುಜಾಸ ಖಾಜಾ ಸಮಾನಂ ಅಂದರೆ ಸಮಾನವಾದ ರೀತಿಯಲ್ಲಿ ಕಾಣುತ್ತದೆ ಎರಡು ರೀತಿಯ ಹಕ್ಕಿಗಳು ಒಂದು ಮರದಲ್ಲಿ ಕುಳಿತಿವೆ ಅದರಲ್ಲಿ ಒಂದು ಪಿಪ್ಪಲಂ ಸ್ವಾದ್ವತ್ತಿ ರುಚಿ ರುಚಿಯಾಗಿ ತಿಂತದೆ ಒಂದು ಹಣ್ಣನ್ನು ಅದರಲ್ಲಿರ್ತಕ್ಕಂಥ ಇನ್ನೊಂದು ಅದನ್ನು ನೋಡ್ತಾ ಇದೆ ಅಂಥೇಳಿ ಕೇವಲ ಸಾಕ್ಷಿ ರೂಪದಿಂದ ಹಾಗೆ ಎರಡು ಹಕ್ಕಿಗಳು ಅಂಥೇಳಿ ಹ್ಞೂ ನಮ್ಮ ಶರೀರದಲ್ಲಿ ಕೂಡ ನಾವು ಏನಿದೆ ಮನಸ್ಸು ಬುದ್ಧಿ ನಾವೇನು ಜೀವ ಅಂತೇಳಿ ಹೇಳ್ತೇವೆ ಈ ಅಂತಃಕರಣಗಳು ಪಂಚಪ್ರಾಣ ಸೂಕ್ಷ್ಮಶರೀರ ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಇನ್ನೊಂದು ಯಾವುದಿದೆ ಅದೇ ಆತ್ಮ ಈ ಎರಡು ಹಕ್ಕಿಗಳು ಅದೇ ಜೀವನ ಮಾಡ್ತಾ ಇರ್ತಾನೆ ಪಂಚ ಇಂದ್ರಿಯಗಳು ಪಂಚಜ್ಞಾನ ಪಂಚಕರ್ಮೇಂದ್ರಿಯ ಮೂಲಕ ಪಂಚ ಪ್ರಾಣಿಗಳ ಮೂಲಕ ಆದರೆ ಆತ್ಮ ಏನತಕ್ಕಂಥದ್ದು ಇದಕ್ಕೆ ಪ್ರೇರಕವಾಗಿರತಕ್ಕಂಥ ಸಾಕ್ಷಿ ರೂಪ ಈಗ ವಿದ್ಯುತ್ ಇದ್ದ ಹಾಗೆ ವಿದ್ಯುತ್ ಏನು ಮಾಡೋದಿಲ್ಲ ಫ್ಯಾನ್ ತಿರುಗುತ್ತದೆ ವಿದ್ಯುತ್ ಇಲ್ಲ ಫ್ಯಾನ್ ತಿರುಗುವುದಿಲ್ಲ ಹಾಗಂತೇಳಿ ವಿದ್ಯುತ್ತು ಸಾಕ್ಷಿ ಮಾತ್ರ ಅದರಲ್ಲಿ ಅದರಲ್ಲಿ ಅಸ್ತಿತ್ವ ಇದೆ ಸಾನ್ನಿಧ್ಯ ತಮ್ಮ ಸಾನ್ನಿಧ್ಯದಲ್ಲಿ ಅಂತೇಳಿ ಹೇಳ್ತಾರೆ ಅಂದರೆ ಆ ಸಾನ್ನಿಧ್ಯ ಸಾಕಾಗ್ತದೆ ಕರೆಂಟ್ ಇದ್ದರೆ ಸಾಕಾಗ್ತದೆ ಕರೆಂಟು ಕೆಲಸ ಮಾಡುವುದಂತೂ ನಮಗೆ ಕಾಣೋದಿಲ್ಲ ಕೆಲಸ ಮಾಡೋದು ಫ್ಯಾನು ತಿರುವುದು ಅದೇ ರೀತಿಯಲ್ಲಿ ನಮ್ಮಲ್ಲಿ ಆತ್ಮ ಇದೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಮುಂದಿನ ಹತ್ತೊಂಬತ್ತನೇ ಶ್ಲೋಕವನ್ನು ನಾಳೆ ದಿವಸ ನೋಡೋಣ ಆತ್ಮ ಅನಾತ್ಮ ವಿವೇಕದ ಬಗ್ಗೆ ಮುಂದುವರಿತಾ ಇದೆ ವಿಚಾರ ಇದು ಶಂಕರಾಚಾರ್ಯರ ಆತ್ಮಬೋಧ ಹರೇ ಶ್ರೀ ಶಂಕರಾರ್ಪಿತ ಮಸ್ತು ಓಂದ್